ಹರೇ ಶ್ರೀನಿವಾಸ ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದಾಪನಿತು ಪೇಳುವೆ ಪರಮ ಭಗವದ್ಭಕ್ತರಿದ ನಾದರದಿ ಕೇಳುವುದು ಆದರದಿ ಕೇಳುವುದು ಸ್ತ್ರೀನ ಪುಂಸಕ ಪುರುಷ ಭೂಸಲಿ ಲಾ ನಲಾನಿ ನಗಗನ ಮನ ಶಶಿ ಭಾನುಕಾಲ ಗುಣ ಪ್ರಕೃತಿಯೊಳಗೊಂದು ದಾನಲ್ಲ ಏನು ಇವನ ಮಹಾಮಹಿಮೆ ಕಡೆಗಾಣ ರಜ ಭವಶಕ್ರಮು ಕರು ನಿಧಾನಿಸಲು ಮಾನವರಿಗಳಬುಡುವುದೇ ವಿಚಾರಿಸಲು ಸ್ತ್ರೀ ಮತ್ತು ಪುರುಷರಲ್ಲಿ ಭಗವಂತನ ವ್ಯಾಪ್ತಿತ್ವದ ಚಿಂತನೆಯನ್ನು ಈ ಪದ್ಯದಲ್ಲಿ ತಿಳಿಸ್ಕೊಡ್ತಾರೆ ಆ ಮೂಲಕ ಜೀವ ಜೀವ ಭೇದ ಜಡ ಜೀವ ಭೇದ ಜಡ ಈಶ್ವರ ಭೇದ ಇತ್ಯಾದಿ ಎಲ್ಲವನ್ನು ತಿಳಿಸ್ತಾರೆ ಪರಮಾತ್ಮ ಸ್ವತಃ ಪೂರ್ಣನಾಗಿರ್ತಕ್ಕಂಥವನು ಭಗವಂತ ಇಂತಹ ಪರಮಾತ್ಮ ಸ್ತ್ರೀ ನಪುಂಸಕ ಪುರುಷ ಭೂಮಿ ಸಲೀಲ ಅನಲ ಅನಿಲ ಹೀಗೆಲ್ಲ ಕಡೆಗೂ ಪ್ರಕೃತಿಯೊಳಗೆ ಒಂದು ತಾನಲ್ಲ ಅಂದರೆ ಆ ಪದಾರ್ಥಕ್ಕೂ ಅಲ್ಲಿರುವ ಅಂತರ್ಯಾಮಿಯಾಗಿರ್ತಕ್ಕಂಥ ಭಗವಂತನಿಗೂ ಕೂಡ ಭೇದ ಅನ್ನೋದು ಇದ್ದೇ ಇದೆ ಅಂತ ತಿಳಿಸ್ತಾರೆ ಪರಮಾತ್ಮ ಸರ್ವತ್ರ ವ್ಯಾಪ್ತ ಇಡೀ ಪ್ರಪಂಚದಲ್ಲಿ ಅನ್ನೋ ಮಾತಿಗೆ ಕೆಲವರು ವ್ಯಾಖ್ಯಾನವನ್ನು ಮಾಡ್ತಾರೆ ಜೀವರಲ್ಲಿ ಜೀವರೂಪರಾಗಿ ಜಡದಲ್ಲಿ ಜಡರೂಪನಾಗಿ ಭಗವಂತ ವ್ಯಾಪಿಸಿರ್ತಾನೆ ಉದಾಹರಣೆಯನ್ನು ಕೊಡ್ತಾರೆ ಮಣ್ಣಿನ ಮಡಕೆಯಲ್ಲಿ ಮಣ್ಣೇ ಹೇಗೆ ವ್ಯಾಪ್ತವಾಗಿದೆಯೋ ಮಣ್ಣು ಬೇರೆ ಅಲ್ಲ ಮಡಕೆ ಬೇರೆ ಅಲ್ಲ ಮಣ್ಣೇ ಮಡಕೆಯಾಗಿ ಪರಿಣಾಮ ಹೊಂದಿದೆಯೋ ಹಾಗೆ ಭಗವಂತ ಜಡ ಜೀವರೂಪನಾಗಿ ಪರಿಣಾಮವನ್ನು ಹೊಂದುತ್ತಾನೆ ಆ ರೀತಿ ಸರ್ವತಾ ಅಲ್ಲ ಭಗವಂತ ದೇವ ದಾನವ ಮಾನವ ಸ್ತ್ರೀ ಪುರುಷ ಯಾವ ಜಂತುವು ಅಲ್ಲ ಆ ಆ ವಸ್ತುವಿನಲ್ಲಿ ಅಥವಾ ಆ ಜೀವನಲ್ಲಿ ಅಂತರ್ಯಾಮಿತ್ವೇನ ಭಗವಂತ ಇರ್ತಾನಷ್ಟೇ ಹೊರತು ಆ ವಸ್ತುವೇ ಅವನಲ್ಲ ಉದಾಹರಣೆಗೆ ಪ್ರತಿಮೆಯೇ ದೇವರಲ್ಲ ಪ್ರತಿಮಾಂತರ್ಗತನಾಗಿ ಭಗವಂತ ಇರೋದ್ರಿಂದ ಪ್ರತಿಮೆಗೆ ಆ ರೀತಿಯಾಗಿರ್ತಕ್ಕಂಥ ವಿಶೇಷತೆ ಇಷ್ಟೆ ಕಾಲ ವಸ್ತುಗಳ ಸ್ವಭಾವ ಪ್ರಕೃತಿ ಇದ್ಯಾವು ಕೂಡ ಭಗವಂತನ ಸ್ವರೂಪ ಸರ್ವತಾ ಅಲ್ಲ ಅಲ್ಲಲ್ಲಿ ಅಭಿಮಾನಿ ದೇವತೆಗಳ ಅಂತರ್ಯಾಮಿಯಾಗಿ ಭಗವಂತ ವಿಶೇಷವಾಗಿ ಸನ್ನಿಹಿತನಾಗಿರ್ತಾನೆ ಆದ್ದರಿಂದ ಜೀವ ಜೀವರಿಗೂ ಭೇದ ಜೀವ ಜಡಕ್ಕೆ ಭೇದ ಜೀವ ಪರಮಾತ್ಮ ಭೇದ ಹೀಗೆ ಪಂಚಭೇದವನ್ನು ತಿಳಿಸ್ತಾರೆ ಇದು ಭಗವಂತನ ಮಹಾಮಹಿಮೆ ಏನು ಇವನ ಮಹಾಮಹಿಮೆ ಅಂದರೆ ತದ್ರೂಪ ತದಾಕಾರ ತತ್ವ ಶಬ್ದ ವಾಚ್ಯನಾಗಿ ಸರ್ವತ್ರ ವ್ಯಾಪ್ತನಾಗಿದೆ ಅಂದ್ರ ಇದು ಭಗವಂತನಿಗೆ ಮಾತ್ರ ಸಾಧ್ಯ ಇನ್ನು ಯಾರಿಗೂ ಸಾಧ್ಯ ಇಲ್ಲ ಸ್ವತಂತ್ರತ್ವೇನ ವ್ಯಾಪ್ತತ್ವ ಅನ್ನೋದು ಸ್ತ್ರೀಯರಲ್ಲಿ ಸ್ತ್ರೀ ರೂಪದಿಂದ ಪುರುಷರಲ್ಲಿ ಪುರುಷನಾಗಿ ಇರ್ತಾನೆ ಜಡದಲ್ಲಿ ಜಡ ಆಕಾರನಾಗಿ ಪ್ರವೇಶವನ್ನು ಮಾಡ್ತಾನೆ ಇದನ್ನು ನಮಗೆ ಜಡದಲ್ಲಿ ಜಡಾಕಾರನಾಗಿ ಇರುವುದನ್ನು ಆದರೆ ಅಲ್ಲಿದ್ದು ವಸ್ತುವಿನ ಗುಣಧರ್ಮವನ್ನು ನಿಯಮನ ಮಾಡ್ತಕ್ಕಂಥ ಹೂವಿಗೆ ಸೌಂದರ್ಯವನ್ನು ಮೃದುತ್ವವನ್ನು ಕೊಟ್ಟವನು ಭಗವಂತ ಕಲ್ಲಿಗೆ ಕಾಠಿಣ್ಯತ್ವವನ್ನು ಕಪ್ಪಿಣಗೆ ಕಠಿಣತ್ವವನ್ನು ಕೊಟ್ಟವನು ಕೂಡ ಭಗವಂತ ಇದನ್ನು ಬ್ರಹ್ಮಾದಿ ರೀಶಕ್ತೋಪಿ ಕಿಂಚಿದೇವಬೇತ್ತಿ ಬ್ರಹ್ಮಾದಿ ದೇವತೆಗಳು ಅನಂತ ಕಾಲದಿಂದ ಭಗವಂತನನ್ನು ಉಪಾಸನೆ ಮಾಡುವಂಥ ಸಾಮರ್ಥ್ಯವನ್ನು ಹೊಂದಿ ಅಚ್ಚಿನ ಭಕ್ತರು ಅಂತ ಕರೆಸ್ಕೊಂಡ್ರೂ ಕೂಡ ಕಿಂಚಿದೇವಬೇತಿ ಸ್ವಲ್ಪ ಮಾತ್ರನೇ ತಿಳ್ಕೊಳ್ಳಿಕ್ಕೆ ಸಾಧ್ಯ ಅಂತ ಗೀತಾವೃತ್ತಿಯೊಳಗೆ ರಾಯರ್ ತಿಳಿಸ್ತಾರೆ ಆದಮೇಲೆ ಬೇರೆಯವ್ರು ತಿಳ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಬ್ರಹ್ಮಾದಿ ದೇವತೆಗಳು ಅಂದರೆ ಬ್ರಹ್ಮ ವಾಯು ಸರಸ್ವತಿ ಭಾರತೀಯರು ಪರಶುಕ್ಲತ್ರಯರು ಅಂತ ಕರೆಸ್ಕೋತಾರೆ ಪ್ರಳಯ ಕಾಲದಲ್ಲೂ ಕೂಡ ಜ್ಞಾನ ತಿರೋಧಾನ ಇಲ್ಲ ಅಂತಹವರಿಗೆ ಪರಮಾತ್ಮನ ಪರಿಪೂರ್ಣವಾಗಿ ತಿಳ್ಕೊಳ್ಳೋದು ಸಾಧ್ಯ ಇಲ್ಲ ಇನ್ನು ಲಕ್ಷ್ಮೀ ಪರಮಾತ್ಮನ ಪತ್ನಿಯಾಗಿರ್ತಕ್ಕಂಥವಳು ದೇಶತಃ ಕಾಲತಃ ಪರಮಾತ್ಮನಿಗೆ ಸಮಳು ಅನಂತ ಗುಣಗಳಿಂದ ಕಡಿಮೆ ಸದಾ ಪರಮಾತ್ಮನ ಜೊತೆಗೆ ಇರ್ತಕ್ಕಂಥವಳು ನಿತ್ಯಾವಿಯೋಗಿನಿ ಅಂತ ಕರೆಸ್ಕೊಂಡಳು ಸಾಮಾನ್ಯವಾಗಿ ಒಬ್ಬರ ಗುಣ ಇನ್ನೊಬ್ಬರಿಗೆ ಯಾರು ಯಾವಾಗಲೂ ಅವರು ಹತ್ರನೇ ಇರ್ತಾರೆ ಜೊತೆಗೆ ಇರ್ತಾರೋ ಅವರಿಗೆ ಹೆಚ್ಚು ಗೊತ್ತಿರತ್ತೆ ಬೇರೆಯವ್ರಿಗಿಂತ ಇಲ್ಲಿ ಲಕ್ಷ್ಮೀದೇವಿ ಪರಮಾತ್ಮನ ಜೊತೆಗೆ ನಿತ್ಯಿನ ಕರೆಸ್ಕೊಂಡಿದ್ರೂ ಕೂಡ ಪರಮಾತ್ಮನನ್ನು ಸಾಕಲಿಯನ್ನು ಪೂರ್ಣ ಅರಿಲಿಕ್ಕೆ ಸಾಧ್ಯ ಆಗಿಲ್ಲ ಇನ್ನು ಬ್ರಹ್ಮದೇವರು ಪರಮಾತ್ಮನ ಮಗ ಹಿರಿಯ ಮಗ ಅಂದರೆ ಅನಾದಿ ಕಾಲದಿಂದ ನಿರಂತರ ನೋಡ್ತಾರೆ ನೇರವಾಗಿ ಅವರಿಂದನೇ ಉಪದಿಷ್ಟರಾಗಿರ್ತಕ್ಕಂಥದ್ದು ಆದರೂ ಕೂಡ ಪರಮಾತ್ಮನ ಪೂರ್ಣ ಗುಣಗಳನ್ನು ತಿಳ್ಕೊಂಡು ಉಪಾಸನೆ ಮಾಡೋದು ಸಾಧ್ಯ ಆಗಿಲ್ಲ ರುದ್ರದೇವರು ಪೌತ್ರ ಅಂದರೆ ಮೊಮ್ಮಗ ಅವರಿಗೂ ಸಾಧ್ಯ ಆಗಿಲ್ಲ ಇಂದ್ರ ಹೀಗೆ ಯಾರಿಗೂ ಸಾಧ್ಯ ಇಲ್ಲ ಇಂತಹ ಲಕ್ಷ್ಮೀ ಬ್ರಹ್ಮಾದಿಗಳಿಗೂ ತಿಳಿಯಲಿಕ್ಕಾಗದೇ ಇರ್ತಕ್ಕಂಥ ಅನುಪಮವಾಗಿರ್ತಕ್ಕಂಥ ಮಹಿಮೆಯನ್ನು ಹೊಂದಿರೋದು ಭಗವಂತ ಅದಕ್ಕೆ ಏನು ಇವನ ಮಹಾಮಹಿಮೆ ಅಂತ ದಾಸರಲ್ಲಿ ತಿಳಿಸಿರುವಂಥದ್ದು ಈಗ ಭಗವಂತನಿಗೆ ಸ್ತ್ರೀ ರೂಪ ಉಂಟಾ ಅಂತ ಪ್ರಶ್ನೆ ಬಂದರೆ ಸ್ತ್ರೀಯರಲ್ಲಿ ಸ್ತ್ರೀ ರೂಪದಿಂದ ಇರ್ತಾನೆ ಭಗವಂತ ಪುರುಷರಲ್ಲಿ ಪುರುಷ ರೂಪದಿಂದ ಹಾಗಾದರೆ ಜಗತ್ತಿನಲ್ಲಿ ನಾವು ಮೂರು ರೀತಿಯಾಗಿರ್ತಕ್ಕಂಥವ್ರನ್ನ ನೋಡ್ತೀವಿ ಪುರುಷ ಸ್ತ್ರೀ ಮತ್ತು ನಪುಂಸಕ ಅಂತ ಪುರುಷರಲ್ಲಿ ಪುರುಷ ರೂಪದಿಂದ ಸ್ತ್ರೀಯರಲ್ಲಿ ಸ್ತ್ರೀ ರೂಪದಿಂದ ಅಂದಮೇಲೆ ನಪುಂಸಕರಲ್ಲಿ ಅಂತ ಪ್ರಶ್ನೆ ಬಂದರೆ ಒಂದೋ ಪುರುಷ ರೂಪದಿಂದ ಅಥವಾ ಸ್ತ್ರೀ ರೂಪದಿಂದ ಪರಮಾತ್ಮನೇ ಇರ್ತಾನೆ ಪರಮಾತ್ಮನಿಗೆ ನಪುಂಸಕತ್ವ ಅನ್ನೋದಿಲ್ಲ ಅದು ದೋಷ ಶಪಾದಿಗಳಿಂದ ಜೀವನಿಗೆ ಬಂದಿರತಕ್ಕಂಥದ್ದು ಪ್ರಾರಬ್ಧ ಕರ್ಮ ವಶಾತ್ ಬಂದಿರತಕ್ಕಂಥದ್ದು ಅದು ಗುಣ ಅಲ್ಲ ಆದ್ದರಿಂದ ನಪುಂಸಕ ಅನರೂಪ ಭಗವಂತನಿಗೆ ಇಲ್ಲ ಆ ನಪುಂಸಕ ಜನರು ಅಂತ ಏನು ಲೋಕದಲ್ಲಿ ಕಾಣ್ತೀವಿ ಅವರಲ್ಲಿ ಒಂದೋ ಪುರುಷ ರೂಪದಿಂದ ಅಥವಾ ಸ್ತ್ರೀ ರೂಪದಿಂದ ಬಿಂಬನಾಗಿ ಪರಮಾತ್ಮ ಇರ್ತಾನೆ ಪರಮಾತ್ಮ ಸ್ತ್ರೀಯೂ ಹೌದು ಪುರುಷನೂ ಹೌದು ಆದರೆ ಲೌಕಿಕದಲ್ಲಿ ನೋಡ್ತೀವಲ್ಲ ಸಾಧಾರಣ ಸ್ತ್ರೀಯಂತೆ ಆ ರೀತಿಯೆಲ್ಲ ಅಸಾಧಾರಣವಾಗಿರ್ತಕ್ಕಂಥ ರೂಪ ಭಗವಂತನದ್ದು ಭಗವಂತ ನಪುಂಸಕ ಅಲ್ಲ ಈಗ ನಮಗೊಂದು ಪ್ರಶ್ನೆ ಬರ್ತಾ ಇದೆ ಸಂಸ್ಕೃತದಲ್ಲಿ ಶಬ್ದವನ್ನು ಪುಲ್ಲಿಂಗ ಸ್ತ್ರೀಲಿಂಗ ನಪುಂಸಕ ಲಿಂಗ ಅಂತ ಮೂರು ಲಿಂಗಗಳಲ್ಲಿ ನಡೆಸ್ತೀವಿ ಹಾಗಾದರೆ ಆ ಪರಮಾತ್ಮ ಸರ್ವ ಶಬ್ದ ವಾಚ್ಯ ಅಂತ ಕರಿತೀವಿ ಅಕಾರದಿಂದ ಕ್ಷಕಾರ ತನಕ ಐವತ್ತೊಂದು ವರ್ಣಗಳು ಏನಿದೆ ಆ ಎಲ್ಲ ವರ್ಣಗಳಿಂದ ಆ ವರ್ಣಗಳಿಂದ ಆಗ್ತಕ್ಕಂಥ ಶಬ್ದಗಳಿಂದ ಪ್ರತಿಪಾದ್ಯನಾಗಿರ್ತಕ್ಕಂಥವನು ಭಗವಂತ ಅದಕ್ಕೆ ಅವನನ್ನು ಸರ್ವ ಶಬ್ದ ವಾಚ್ಯ ಅಂತ ಈ ರೀತಿಯಾಗಿ ಹೇಳುವಂಥ ನಪುಂಸಕ ಅನ್ನೋದು ಒಂದು ಶಬ್ದ ಈ ನಪುಂಸಕ ಅನ್ನೋ ಶಬ್ದವನ್ನು ಭಗವಂತನಿಗೆ ಸಮನ್ವಯ ಮಾಡ್ತಕ್ಕಂಥದ್ದು ಹೇಗೆ ಅಕಸ್ಮಾತ್ ಮಾಡ್ಲಿಕ್ಕೆ ಬರಲ್ಲ ಅಂದರೆ ಸರ್ವ ಶಬ್ದ ವಾಚ್ಯ ಅಂತ ಹೇಳಲಿಕ್ಕೆ ಬರೋಲ್ಲ ಅದರಿಂದ ಒಂದು ದೋಷ ಬಂದು ಕೂತ್ಕೋತು ನಪುಂಸಕ ಅನ್ನೋ ಶಬ್ದವನ್ನು ಅವನಿಗೆ ಹಾಗೆ ಹೇಳ್ತೀವಿ ಅಂತಾದರೆ ದೋಷವನ್ನು ಆರೋಪ ಮಾಡ್ದಂಗಾಯಿತು ಅದು ಅಂಧಂ ಸಮಸ್ಯೆಗೆ ಸಾಧನ ಆಗ್ತಾ ಇದೆ ಆ ರೀತಿಯಾಗಿ ಹೇಳಬಾರ್ದು ಅದ ಪರಮಾತ್ಮನಲ್ಲಿ ನಪುಂಸಕ ಅನ್ನೋ ಶಬ್ದವನ್ನು ಸಮನ್ವಯ ಮಾಡೋದು ಹೇಗೆ ಪುರುಷರಲ್ಲಿ ಪುರುಷ ರೂಪದಿಂದ ಇರ್ತಾನೆ ಸ್ತ್ರೀಯರಲ್ಲಿ ಸ್ತ್ರೀ ರೂಪದಿಂದ ಇರ್ತಾನೆ ಅಂದು ನಪುಂಸಕರಲ್ಲಿ ನಪುಂಸಕ ರೂಪದಿಂದ ಇರ್ತಾನೆ ಅಂತ ಕೇಳಿದ್ರೆ ಆ ರೀತಿಯಾಗಿ ಸರ್ವತಾ ಹೇಳಬಾರದು ಪರಮಾತ್ಮನಿಗೆ ನಪುಂಸಕ ಅನ್ನೋ ರೂಪ ಇಲ್ಲ ಅಂತ ಇತರೆಯ ಭಾಷೆಯಲ್ಲಿ ಶ್ರೀಮದಾಚಾರ್ಯನು ಸ್ಪಷ್ಟವಾಗಿ ಹೇಳ್ತಾರೆ ನಪುಂಸಕ ಅನ್ನೋ ಶಬ್ದದಿಂದ ಹೇಳಿದ ಮಾತ್ರಕ್ಕೆ ನಪುಂಸಕತ್ವ ಅನ್ನೋದು ಬರೋದಿಲ್ಲ ಸಂಸ್ಕೃತದಲ್ಲಿ ಮೂರು ಕಾಲಗಳಲ್ಲಿ ಅಥವಾ ಮೂರು ಲಿಂಗಗಳಲ್ಲಿ ಶಬ್ದವನ್ನು ನಡೆಸ್ತೀವಿ ಅದಕ್ಕೊಂದು ದೃಷ್ಟಾಂತ ಕೊಡಬೇಕು ಅಂತಾದರೆ ಒಂದು ಶಬ್ದ ಇದೆ ರಾಕ್ಷಸ ಅದು ಪುಲ್ಲಿಂಗ ರಾಕ್ಷಸಿ ಅಂದರೆ ಸ್ತ್ರೀಲಿಂಗ ರಾಕ್ಷಸ್ ಅಂದರೆ ಅದು ನಪುಂಸಕ ಲಿಂಗದಲ್ಲಿ ನಡೆಸುವಂಥದ್ದು ರಾವಣನನ್ನು ರಾಕ್ಷಸ್ ಅನ್ನೋ ಶಬ್ದದಿಂದ ರಾಮಾಯಣದಲ್ಲಿ ವಾಲ್ಮೀಕಿಗಳು ಅಲ್ಲಲ್ಲಿ ಉಲ್ಲೇಖವನ್ನು ಮಾಡ್ತಾರೆ ಲೌಕಿಕ ಸ್ತ್ರೀ ಪುರುಷರಂತೆ ಅನುರಾಗದ ಸೆಳೆತಕ್ಕೆ ಬಲಿಯಾವೋ ನಲ್ಲ ಭಗವಂತ ಅಂತ ಅವನ ಮಹಿಮೆಯನ್ನು ಹೇಳೋವಂಥ ಸಂದರ್ಭದಲ್ಲಿ ನಪುಂಸಕ ಅನ್ನೋ ಶಬ್ದವನ್ನು ಋಗ್ಭಾಷೆಯಲ್ಲೂ ಕೂಡ ತಿಳಿಸ್ತಾರೆ ಸ್ತ್ರೀ ಪುಂ ದೋಷಭೀನತ್ಪಾತ್ ಭಗವಾನ್ ನಪುಂಸಕಃ ಅಂತ ಸಾಮಾನ್ಯರಲ್ಲಿ ಪುರುಷರಿಗೆ ಸ್ತ್ರೀಯರ ಕಡೆ ಅನುರಾಗ ಸ್ತ್ರೀಯರಿಗೆ ಪುರುಷರ ಕಡೆ ಅನುರಾಗ ಲೋಕದಲ್ಲಿ ಕಂಡಿದ್ದು ಆ ರೀತಿಯಾಗಿರ್ತಕ್ಕಂಥ ದೋಷವಿಹೀನ ದೋಷ ದೂರನಾಗಿರ್ತಕ್ಕಂಥವನು ಭಗವಂತ ಅನ್ನೋದನ್ನು ವಿಷಯವನ್ನು ಪ್ರತಿಪಾದನೆ ಮಾಡಿ ಕೊರಟಾಗ ನಪುಂಸಕ ಅನ್ನೋ ಶಬ್ದವನ್ನು ಭಗವಂತನಲ್ಲಿ ಪ್ರಯೋಗ ಮಾಡುವಂಥದ್ದು ವಿಷ್ಣು ನ ನಪುಂಸಕಾರೋ ನೈವಾಸ್ತಿ ಕ್ವಚನ ಪ್ರಭೋ ತಥಾಪಿ ಅರಾಗ ಅಕೃಷ್ಟತ್ವ ತಯರಪ್ಪಿ ಕಥ್ಯತೆ ಅಂತ ಗರುಡ ಪುರಾಣದ ವಚನವನ್ನು ತಗೊಂಡು ಋಗ್ಭಾಷ್ಯದಲ್ಲಿ ಶ್ರೀಮದಾಚಾರ ನಪುಂಸಕ ಅಂತ ಹೇಳಿದ್ರೆ ಸಾಮಾನ್ಯ ಸ್ತ್ರೀ ಪುರುಷರಂತೆ ಪುರುಷರಿಗೆ ಸ್ತ್ರೀಯರ ಮೇಲೆ ಅನುರಾಗ ಸ್ತ್ರೀಯರಿಗೆ ಪುರುಷರ ಮೇಲೆ ಅನುರಾಗ ಅಂತೇನೆಲ್ಲ ಹೇಳ್ತೀವಿ ಅದೆಲ್ಲ ಸ್ವಸ್ತ್ರೀ ಸ್ವಪುರುಷ ಬಿಟ್ಟುಬಿಟ್ರೆ ಬೇರೆಯವರಲ್ಲಿ ಅದು ದೋಷ ಆ ರೀತಿಯಾಗಿರ್ತಕ್ಕಂಥ ದೋಷ ಸರ್ವತಾ ಪರಮಾತ್ಮನಲ್ಲಿ ಇಲ್ಲ ಅನ್ನೋದನ್ನು ತಿಳಿಸ್ತಿ ಕೊರಟ್ಯಾರ ಈ ನಪುಂಸಕತ್ವ ಅನ್ನೋದು ಒಂದು ದೋಷ ಮುಕ್ತರಲ್ಲೇ ಈ ದೋಷ ಇಲ್ಲ ಅಂತ ಆದಮೇಲೆ ಮುಕ್ತಾಶ್ರಯನಾಗಿರ್ತಕ್ಕಂಥ ಮುಕ್ತರಿಗೂ ನಿಯಮನ ಮಾಡ್ತಕ್ಕಂಥ ಸರ್ವೋತ್ತಮನಾಗಿರ್ತಕ್ಕಂಥ ಭಗವಂತನಲ್ಲಿ ಈ ದೋಷ ಸರ್ವತಾ ಇರಲಿಕ್ಕೆ ಸಾಧ್ಯ ಆಗೋಲ್ಲ ಆದ್ದರಿಂದ ಭಗವಂತ ದೋಷ ದೂರ ಗುಣ ಪರಿಪೂರ್ಣನೇ ಆಗಿರ್ತಕ್ಕಂಥದ್ದು ಈ ನಪುಂಸಕತ್ವ ಅನ್ನೋದು ಜೀವರಿಗೆ ಪ್ರಾರಬ್ಧ ಕರ್ಮ ನಿಮಿತ್ತ ಅಥವಾ ಶಾಪಾದಿಗಳಿಂದ ಬಂದಿರತಕ್ಕಂಥದ್ದು ಅದರಿಂದ ಅದು ದೋಷವೇ ಹೊರತು ಸರ್ವತಾ ಗುಣ ಅನ್ನೋದಲ್ಲ ಇನ್ನು ಪರಮಾತ್ಮನ ಸ್ತ್ರೀಯರಲ್ಲಿ ಸ್ತ್ರೀ ರೂಪದಿಂದ ಅಂದರೆ ತನ್ನದೇ ಸ್ತ್ರೀ ರೂಪ ಭಗವಂತನದೊಂದಿಗೆ ಉದಾಹರಣೆ ಕೊಡಬೇಕು ಅಂತಾದರೆ ಸಮುದ್ರ ಮತನ ಸಂದರ್ಭ ಬಲಿಷ್ಠರಾಗಿರ್ತಕ್ಕಂಥ ಅಸುರರು ಎಲ್ಲರೂ ಕೂಡ ಶ್ರೇಷ್ಠದಾಗಿರ್ತಕ್ಕಂಥ ಕಶ್ಯಪರ ವಂಶಸ್ಥರು ಒಳ್ಳೆ ವೇದಾಧ್ಯಯನ ಸಂಪನ್ನರಾಗಿರ್ತಕ್ಕಂಥವರು ಈ ಅಮೃತ ಮತನದಲ್ಲಿ ತಮ್ಮ ಕೈಗೆ ಬಂದಿರತಕ್ಕಂಥ ಅಮೃತವನ್ನು ಬಿಟ್ಟು ಶತ್ರುಗಳಾಗಿರ್ತಕ್ಕಂಥ ದೇವತೆಗಳಿಗೆ ಸಿಗುವಂತೆ ಮಾಡಿ ಪರಮಾತ್ಮ ಮೋಹಿನಿ ರೂಪದಿಂದ ಇದೆಲ್ಲ ಕಾರ್ಯವನ್ನು ಮಾಡ್ತಾನೆ ಬಲಹೀನರಾಗಿರ್ತಕ್ಕಂಥ ಅಸುರರು ಬಲಿಷ್ಠರಾಗಿದ್ರೂ ಕೂಡ ಆ ಭಗವಂತನ ಮಾಯಾ ಮಮ ಮಾಯ ದುರತ್ತೇಯ ಅವರಿಗೆ ಸೋಲು ಉಂಟಾಗುವಂತೆ ಪರಮಾತ್ಮ ಮಾಡಿ ಹಸುರರನ್ನು ವಂಚನೆ ಮಾಡಿ ದೇವತೆಗಳಿಗೆ ಅಮೃತವನ್ನು ಉಣಿಸಿದ ಮೋಹಿನಿ ರೂಪ ಇದು ಪರಮಾತ್ಮನ ಸ್ತ್ರೀ ರೂಪ ಅದು ಎಷ್ಟು ಮೋಹಕತೆ ಇತ್ತು ಆ ರೂಪದಲ್ಲಿ ಅಂತ ಹೇಳಿದ್ರೆ ಸಾಕ್ಷಾತ್ ಲಕ್ಷ್ಮೀದೇವಿನ ಅದನ್ನು ಕಂಡು ಆಶ್ಚರ್ಯದಿಂದ ಬೆರಗಾಗ್ತಾಳೆ ಪರಮಾತ್ಮನ ನಾರಾಯಣೀ ರೂಪ ವಾದರಾಜರನ್ನು ಹೇಳ್ತಾರೆ ತನ್ನ ಸೌಂದರ್ಯದಿಂದ ಉನ್ನತಮಯವಾದ ಲಾವಣ್ಯದಿಂದರವ ನಿಜಪತಿಯ ಹೆಣ್ಣು ರೂಪವ ಕಂಡು ಕನ್ಯಾಮಹಾಲಕ್ಷ್ಮಿ ಯುವಗನ್ಯರೇಕೆಂದು ಬೆರಗಾದಳು ಅಂತ ಪರಮಾತ್ಮನ ಸ್ತ್ರೀ ರೂಪ ಇನ್ನು ಶ್ವೇತಾಚಲ ಮಹಾತ್ಮ ಮಾಡುತ್ತೆ ಅಲ್ಲಿ ಭಗವಂತ ಮೋಹಿನಿ ರೂಪದಿಂದ ಭಸ್ಮಾಸುರನ್ನು ಸಂಹಾರ ಮಾಡಿರ್ತಕ್ಕಂಥ ಒಂದು ರೂಪ ಅಲ್ಲೂ ಕೂಡ ಆ ಮೋಹಿನಿ ರೂಪ ಅನ್ನೋದು ಅಷ್ಟು ಸೌಂದರ್ಯದಿಂದ ಇದ್ದಿದ್ದು ಸಾಕ್ಷಾತ್ ಭಗವಂತನೇ ಮೋಹಿನಿ ರೂಪವನ್ನು ಧರಿಸಿದ್ದ ಅಂತ ಐತರಿಯ ಉಪನಿಷತ್ತಿನಲ್ಲಿ ಪರಮಾತ್ಮನ ಅರ್ಧ ನಾರಾಯಣ ರೂಪದ ವರ್ಣನೆಯನ್ನು ಮಾಡ್ತಾರೆ ನಾರಾಯಣಾದಿ ಪಂಚರೂಪನಾಗಿರ್ತಕ್ಕಂಥ ಭಗವಂತ ನಾರಾಯಣಾದಿ ಪಂಚ ರೂಪಗಳಿಂದ ತಾನೇ ಸೇರಿ ಅರ್ಧ ನಾರಾಯಣ ಅಂತ ಕರೆಸ್ಕೊತಾನೆ ಹೀಗೆ ಪರಮಾತ್ಮನ ಸ್ತ್ರೀ ಸ್ತ್ರೀಯರಲ್ಲಿ ಸ್ತ್ರೀ ರೂಪದಿಂದ ಇರ್ತಾನೆ ಪರಮಾತ್ಮನಿಗೆ ಸ್ತ್ರೀ ರೂಪವೂ ಉಂಟು ಬ್ರ್ಯೋತಿ ಸಹಸ್ರ ಮಂಥದಲ್ಲಿ ಮೂವತ್ತಾರು ಸಾವಿರ ಸ್ವರಗಳು ಮೂವತ್ತಾರು ವ್ಯಂಜನಗಳು ಅವುಗಳಿಗೆ ನಿಯಾಮಕನಾಗಿ ಭಗವಂತ ಮೂವತ್ತಾರು ಪುರುಷ ರೂಪಗಳಿಂದ ಮೂವತ್ತಾರು ಸ್ತ್ರೀ ರೂಪದಿಂದ ಕೂಡ ಇರ್ತಾನೆ ಹೀಗೆ ಭಗವಂತನಿಗೆ ಅರ್ಥನಾರೀ ನಾರಾಯಣ ರೂಪ ಅನ್ನೋದು ಇರ್ತಕ್ಕಂಥದ್ದು ಇನ ಗಾಯತ್ರಿ ಪ್ರತಿಪಾದ್ಯ ನಾಮಕ ಆ ಗಾಯತ್ರಿ ರೂಪವನ್ನು ಹೇಳಬೇಕಾದ್ರೆ ಪರಮಾತ್ಮನ ಆರು ರೂಪಗಳನ್ನು ಚಂದೋಗಿ ಉಪನಿಷತ್ ತಿಳಿಸುತ್ತೆ ಅದನ್ನು ಜಗನ್ನಾಥಾಸರು ಫಲವಿದು ಬಾಳುದಕ್ಕೆ ಗ್ರಂಥದಲ್ಲಿ ತಿಳಿಸ್ತಾರೆ ವರಗಾಯತ್ರಿ ನಾಮಕ ಹರಿಗಿರೆರಡಂಗ್ರಿಗಳ ವಿವರವತಿಡಿದು ತರುವಾಯದಿ ಷಡ್ಬಿದು ರೂಪವತಾನಿರುತ್ತದಲ್ಲಿ ಧ್ಯಾನಿಸುವುದೇ ಫಲವಿದು ಬಾಳ್ದಕ್ಕೆ ಆ ರೂಪಗಳಲ್ಲಿ ಸ್ತ್ರೀ ರೂಪವಾದ ಹಯಗ್ರೀವ ರೂಪ ಒಂದು ಮೊದಲನೇದು ಭೂತನಾಮಕನಾಗಿರ್ತಕ್ಕಂಥ ಮತ್ಸ್ಯಾದಿ ಅವತಾರ ಎರಡನೇದು ವಾಗ್ ಅಭಿಮಾನಿಯಾಗಿರ್ತಕ್ಕಂಥ ಸ್ತ್ರೀ ರೂಪ ಹಯಗ್ರೀವ ಮೂರ್ತಿ ಮೂರನೇದು ಪೀತವರ್ಣದ ಸ್ತ್ರೀ ರೂಪ ನಾಲ್ಕು ಜೀವರಲ್ಲಿ ವ್ಯಾಪ್ತವಾಗಿರ್ತಕ್ಕಂಥ ಶರೀರ ರೂಪ ಐದನೇದು ಜೀವನ ಹೃದಯದಲ್ಲಿ ಹೃದಯನಾಮಕನಾಗಿರ್ತಕ್ಕಂಥ ರೂಪ ಆರು ಅಂತೇಳಿ ಎಲ್ಲ ಸ್ತ್ರೀಜೀವರಲ್ಲಿ ಬಿಂಬಮೂರ್ತಿಯಾಗಿ ಸ್ತ್ರೀ ರೂಪದಿಂದ ಇರ್ತಾನೆ ಎಲ್ಲ ಪುರುಷರಲ್ಲಿ ಬಿಂಬಮೂರ್ತಿಯಾಗಿ ಭಗವಂತ ಪುರುಷರೂಪದಿಂದ ಇರ್ತಾನೆ ಜಡದಲ್ಲಿ ಜಡರೂಪನಾಗಿ ಇರ್ತಾನೆ ಭಗವಂತ ಪೃಥ್ವಿ ತತ್ವದಲ್ಲಿ ಪೃಥ್ವಿ ರೂಪದಿಂದ ಇರ್ತಾನೆ ಅಪ್ ತತ್ವದಲ್ಲಿ ಅಪ್ ರೂಪದಿಂದನೇ ಇರ್ತಾನೆ ಈ ಎಲ್ಲ ರೂಪಗಳು ಕೂಡ ಭಗವಂತನದ್ದು ಸ್ವರೂಪಭೂತವಾಗಿರ್ತಕ್ಕಂಥದ್ದು ತದ್ರೂಪ ತದಾಕಾರ ಅದೇ ಹೆಸರಿನಿಂದ ತತ್ ಸಬ್ಬ್ದ ವಾಚನಾಗಿ ಭಗವಂತ ಇರ್ತಾನೆ ಹಾಗೆ ಜ್ಞಾನಾನಂದಮಯನಾಗಿ ಎಲ್ಲ ಅಧಿಷ್ಠಾನದಲ್ಲೂ ಕೂಡ ಭಗವಂತ ಇರ್ತಾನೆ ಹೀಗೆ ಭಗವಂತ ಸರ್ವತ್ರ ವ್ಯಾಪ್ತ ಸರ್ವಂ ವಿಷ್ಣುಮಯಂ ಜಗತ್ ಅಂತ ತಿಳಿಸ್ತಾರೆ ಶ್ರೀಕೃಷ್ಣ